ಪರಮದಯಾಮಯನೋ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಯುಲಿ ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವು ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವು ಅಲ್ಲಾಹನನ್ನು ಜಪಿಸುತ್ತಿದೆ ಅತ್ಯಂತ ಪರಿಶುದ್ಧನೂ ಪ್ರಬಲನು ಯುಕ್ತಿಪೂರ್ಣನೂ ಆಗಿರುವ ಸಾಮ್ರಾಟನು هُو اللَّذِي بَعَثَ فِي الْأُمِّيِّينَ رَسُولًا مِّنْهُمْ يتلو عليهم, آياته يَتْلُو عَلَيْهِمْ آيَاتِهِ وَيُزَكِّيهِمْ وَيُعَلِّمُهُمُ الْكِتَابَ وَالْحِكْمَةِ وَإِنْكَانُوا مِّنْ قَبْلُ لَفِي ضَلَالٍ مُبِينٍ نِرَكْشَرِيْكَلَ نَدُوهِ أَوَرِنْدَلَيْوَبَّ سَنْدِيشَ وَاحَا كَرَنُوْ يَبِّي سِ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 ಅಲ್ಲಾಹನು ಪ್ರಬಲನು ಯುಕ್ತಿಪೂರ್ಣನು ಆಗಿರುತ್ತಾನೆ ಇದು ಅವನ ಅನುಗ್ರಹ ಇದನ್ನವನು ತಾನೇಚ್ಛಿಸಿದವರಿಗೆ ನೀಡುತ್ತಾನೆ ಮತ್ತು ಅವನು ಮಹಾ ಅನುಗ್ರಹದಾನಿ ಮೆಸಲುಲ್ಲುರಾ ಚುಮ್ಮಿ ತೌರಾತಿನ ವಾಹಕರಾಗಿ ನೇಮಿಸಲ್ಪಟ್ಟರು ಅದರ ಬಾರವನ್ನು ಹೊರದೇ ಇದ್ದವರ ಉದಾಹರಣೆಯು ಗ್ರಂಥಗಳು ಹೇರಲ್ಪಟ್ಟ ಕತ್ತೆಯಂತಿದೆ ಅಲ್ಲಾಹನ ಸೂಕ್ತಗಳನ್ನು ಸುಳ್ಳಾಗಿಸಿದವರ ಉಪಮೆಯೂ ಇದಕ್ಕಿಂತಲೂ ಕೆಟ್ಟದು انتها اکرمي گلئے اللہ انو مارگ درشن مادو دل قُلْ يَا أَيُّهَا الَّذِينَ هَادُوهُ انزعنتم, انزعنتم انكم اولياء لله من دون الناس فتمنهو الموت فتمنهو الموت ان كنتم صادقین یہ <تصفيق> بروڑا نحن لدي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 ಸತ್ಯವಿಶ್ವಾಸಿಗಳೇ ಶುಕ್ರವಾರ ದಿನ ನಮಾಜಿಗಾಗಿ ಕರೆಯಲಾದಾಗ ಅಲ್ಲಾಹನ ಸ್ಮರಣೆಯ ಕಡೆಗೆ ಧಾವಿಸಿರಿ ಮತ್ತು ಕ್ರಯ ವಿಕ್ರಯಗಳನ್ನು ಬಿಟ್ಟುಬಿಡಿರಿ. ನೀವು ಅರಿತವರಾಗಿದ್ದರೆ ಇದು ನಿಮಗೆ ಅತ್ಯುತ್ತಮವಾಗಿದೆ ನಮಾಜ್ ಮುಗಿದ ಬಳಿಕ ಭೂಮಿಯ ಮೇಲೆ ಚದುರಿ ಮತ್ತು ಅಲ್ಲಾಹನ ಅನುಗ್ರಹವನ್ನು ಅರಸಿರಿ ಅಲ್ಲಾಹನನ್ನು ಅತ್ಯಧಿಕ ಸ್ಮರಿಸುತ್ತಲೀರಿ ನಿಮಗೆ ಯಶಸ್ಸು ಪ್ರಾಪ್ತವಾಗಲೂ ಬಹುದು ಮಿನಲ್ಲಹುವ ಮಿನಕ್ಕಿಜಾ ಖೈರು ವಾಜಿ ಅವರು ವ್ಯಾಪಾರ ಮತ್ತು ಮನರಂಜನೆ ನಡೆಯುತ್ತಿರುವುದನ್ನು ಕಂಡೊಡನೆ ಅದರೆಡೆಗೆ ಧಾವಿಸಿ ಮತ್ತು ನಿಮ್ಮನ್ನು ನಿಂತಲ್ಲೇ ಬಿಟ್ಟುಬಿಟ್ಟರು ಇವರೊಡನೆ ಹೇಳಿರಿ ಅಲ್ಲಾಹನ ಬಳಿ ಏನಿದೆಯೋ ಅದು ವ್ಯಾಪಾರ ಮತ್ತು ಮನರಂಜನೆಗಿಂತ ಉತ್ತಮವಾಗಿದೆ ಮತ್ತು ಅಲ್ಲಾಹನು ಅತ್ಯುತ್ತಮ ಅನ್ನದಾತನಾಗಿದ್ದಾನೆ